ತರಂಗ ಅಷ್ಟು ದಿನ ಕಳೆಯಿತು ಪ್ರಾಣದೇವನು ಒಂದು ದಿನ ವಿಶ್ವಾಮಿತ್ರ ನಿನ್ನೆ ಸಂದೇಹಗಳ ಬಳಿಗೆ ಹೋಗಿ ಬಾ ಎಂದನು ವಿಶ್ವಾಮಿತ್ರನು ಆಜ್ಞೆಯನ್ನು ಅಂಗೀಕರಿಸಿ ದೇವ ಈ ವಿಕಿರಣದಿಂದ ಇತರರಿಗೆ ಕಷ್ಟವಾದೀತೇನೋ ಎಂದು ಹೆದರಿಕೆ ಎಂದನು ಪ್ರಾಣದೇವನು ಅದನ್ನು ಕೇಳಿ ನಕ್ಕು ಬಿಟ್ಟನು ಏನು ಮುನಿಂದ್ರೆ ಜಗತ್ತು ಅಷ್ಟು ಅರಕ್ಷಿತವಾಗಿರುವುದೇನು ತಾವೊಬ್ಬರೆಲ್ಲ ಹೀಗೆ ಕಿರಣಗಳನ್ನು ಚೆಲ್ಲುತ್ತಿರುವುದು ಸ್ಥಾವರ ಜಂಗಮಗಳೆಲ್ಲ ಕಿರಣಗಳನ್ನು ಚೆಲ್ಲುತ್ತಿವೆ ಸೂರ್ಯ ಚಂದ್ರ ನಕ್ಷತ್ರಗಳಂತೆ ಅಣುರೇಣುತೃಣ ಕಾಷ್ಟಗಳೆಲ್ಲ ತೇಜೋ ಮಂಡಳಗಳೇ ತಾವು ಯೋಚಿಸಬೇಕಾಗಿಲ್ಲ ಹೋಗಿ ಬರುವಾಗ ಹಾದಿಯಲ್ಲಿ ಏನೇನಾಗುತ್ತದೆ ಕಣ್ಣಿಟ್ಟು ನೋಡಿಕೊಂಡು ಬನ್ನಿ ಎಲ್ಲವೂ ಸರಿ ಹೋಗುತ್ತದೆ ಎಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ಟನು ವಿಶ್ವಾಮಿತನು ದೇಹದಲ್ಲಿರುವ ಪೃಥ್ವಿ ಭೂತವನ್ನು ಜಲಭೂತವನ್ನು ಅನುಸಂಧಾನ ಮಾಡಿ ಲಗೀಕರಣ ಮಾಡಿಕೊಂಡು ಉಡ್ಡೀನು ಮಾಡಿ ಆಕಾಶ ಮಾರ್ಗದಲ್ಲಿ ಹೊರಟಿದ್ದಾನೆ ಆತನಿಗೆ ವಾಮದೇವನ ಆಶ್ರಮಕ್ಕೆ ಹೋಗಬೇಕೆಂದು ಸಂಕಲ್ಪ ಆದರೆ ಸಂಕಲ್ಪ ಆದರೆ ಪ್ರಬಲವಾಗಿದ್ದರೂ ಹಿಂಸಕವಲ್ಲದ ವಾತವೊಂದು ಎದ್ದು ಕರೆದುಕೊಂಡು ಹೋಗುವಷ್ಟು ಸುಖವಾಗಿ ಆತನನ್ನು ಕರೆದುಕೊಂಡು ಹೋಗಿ ಒಂದು ಆಶ್ರಮದಲ್ಲಿ ಇಳಿಸಿದೆ ವಾಕ್ಪೂರ್ವವಾಗಿ ಅಲ್ಲದಿದ್ದರೂ ಇಲ್ಲಿ ಇಳಿಯಬೇಕು ಎಂದು ನಮ್ರವಾಗಿ ಭಂಗಿಯಿಂದ ಮುದ್ರೆಯಿಂದ ಸೂಚಿಸುವ ವಿನಯ ಗೌರವ ನಮ್ರದಂತೆ ನಮ್ರವಾದ ಮಿತ್ರದಂತೆ ಆ ವಾಯು ತನ್ನ ಸ್ಪರ್ಶದಿಂದಲೇ ಆ ಮುನಿಂದನಿಗೆ ಅರಿಕೆಯನ್ನು ಕೊಟ್ಟಿದೆ ಆತನು ಗತಿಸ್ತಂಭನ ಮಾಡಿ ಅಲ್ಲಿ ಇಳಿಯುತ್ತಾನೆ ತಿರುಗಿದರೆ ವೇದ ಮಾಡುತ್ತಾ ವಾನಪ್ರಸ್ಥನ ಒಬ್ಬನು ಶಸ್ತ್ರೀಕವಾಗಿ ಬರುತ್ತಿದ್ದಾನೆ ಆಗುಂತಕನು ಬಳಿಗೆ ಬಂದು ಅರ್ಗಪಾದ್ಯಗಳನ್ನು ಒಪ್ಪಿಸಿ ಮುನಿಂಡರು ಮುನಿಂಡರು ದಯಮಾಡಿ ನಮ್ಮ ಆಶ್ರಮದ ಬಳಿಗೆ ಬಂದು ಮಧುಪರ್ಕವನ್ನು ಗ್ರಹಿಸುವ ಕೃಪೆ ಮಾಡಬೇಕು ಎಂದು ಪ್ರಾರ್ಥಿಸಿದನು ವಿಶ್ವಾಮಿತನು ಆಹ್ವಾನವನ್ನು ಅಂಗೀಕರಿಸಿ ಆತನ ಜೊತೆ ಜೊತೆಯಲ್ಲಿ ಹೊರಟು ಆತನು ಆರೆಂದು ವಿಚಾರಿಸಿದನು ಆತನು ಪುರೂರವ ಆತನ ಜೊತೆಯಲ್ಲಿರುವಾಗೆ ಔಶೀನರಿ ಈತನು ಬರುವ ವಿಚಾರ ತಿಳಿದುದು ಅಗ್ನಿದೇವನಿಂದ ಆತನ ಅಪ್ಪನೆಯಂತೆ ಈತನಿಗೆ ಮಧುಪರ್ಕವನ್ನು ಒಪ್ಪಿಸಲು ಆತನು ಬಂದಿರುವುದು ಮಧುಪರ್ಕ ಸಮರ್ಪಣವಾಯಿತು ಮುಂದಿನ ಮನ್ನಿಸಬೇಕು ಮಧುಪರ್ಕದ ಸಮಯದಲ್ಲಿ ತಮಗೆ ಒಪ್ಪಿಸಲು ನಮ್ಮಲ್ಲಿ ಗೋವಿಲ್ಲ ಆದ್ದರಿಂದ ಅಗ್ನಿದೇವನ ಅಪ್ಪನೆಯಂತೆ ತಮಗೆ ಸ್ಥಾಲಿ ಪಾಕ ಒಪ್ಪಿಸುವೆ ಅದನ್ನು ಸ್ವೀಕರಿಸಿ ನಮ್ಮನ್ನು ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿದನು ವಿಶ್ವಾಮಿತನು ಆಗಲಿಂದ ಒಪ್ಪಿಕೊಂಡು ಆ ವಿದ್ಯೆಯ ಪೂರ್ವೋತ್ತರಗಳನ್ನು ಅದು ಬಂದ ರೀತಿಯನ್ನು ಕೇಳಿದನು ಗುರುರವನು ಹೇಳಿದನು ಮುಂದಿನ ಕೇಳಬೇಕು ನಡೆದದನ್ನು ಹೇಳುವೆನು ಅದು ಆತ್ಮಕಥೆಯಾದರೂ ಅಲ್ಲಿ ಅಹ ಅಲ್ಲಿ ಅಹಂಭಾವನೆ ಇಲ್ಲವಾಗಿ ನಾನು ಎಂದೂ ಬಂದರೂ ಅದನ್ನು ಸಹಿಸಿಕೊಳ್ಳಿ ನಾನೊಮ್ಮೆ ಊರ್ವಶಿ ಎಂಬ ದಿವ್ಯಾಸ್ತ್ರೀಯಲ್ಲಿ ಅನುರಕ್ತನಾದೆನು ಆಕೆಯು ನನ್ನಲ್ಲಿ ಭಾವವಿಟ್ಟು ಗೌರವಿಸಿದಳು ಈ ಕೈಯ ಅಪ್ಪಣೆಯಿಂದ ನಾವಿಬ್ಬರೂ ಪತ್ನಿ ಪತಿಪತ್ನಿಯರಾದರು ಅದೆವು ದೇವಲೋಕವನ್ನು ಬಿಟ್ಟು ಆಕೆಯು ಭೂಲೋಕದಲ್ಲಿ ಇರುವುದು ಗಂಧರ್ವರಿಗೆ ಸಮ್ಮತವಾಗದೆ ಆ ಕೈಯೊಡನೆ ನಾನು ಮಾಡಿಕೊಂಡಿದ್ದ ಸಮಯವು ತಪ್ಪುವಂತೆ ಮಾಡಿ ಆಕೆಯನ್ನು ಅವರು ಕರೆದುಕೊಂಡು ಹೋದರು ಮತ್ತೆ ಬಹುವಾಗಿ ಅಲ್ಲೆದು ಕೊನೆಗೆ ಆಕೆಯನ್ನು ಕಂಡು ಪ್ರಾರ್ಥಿಸಲು ಆಕೆಯು ಗಂಧರ್ವ ಹೋಮವನ್ನು ಮಾಡಿ ಸಕಾಮನಾಗದೆಂದು ಅನುಗ್ರಹಿಸಿದರು ಅದರಂತೆ ಗಂಧರ್ವರ ಅನುಗ್ರಹವನ್ನು ಸಂಪಾದಿಸಿಕೊಳ್ಳಲು ಅವರು ಈ ಸ್ಥಾಲಿಪಾಕವನ್ನು ಕರುಣಿಸಿದರು ಅಧಿಯಜ್ಞವಾದಾಗ ಈ ಸ್ಥಾಲಿಪಾಕವು ವಿಕೋಪದಿಂದ ವಿಮುಖವಾಗಿರುವ ಪ್ರಾಣಪಾನಗಳನ್ನು ಶಾಂತಗೊಳಿಸಿ ಅಭಿಮುಖ ಮಾಡುವುದು ಲೋಕದಲ್ಲಿ ಇದನ್ನು ಅಧಿಭೂತವಾಗಿ ಆಚರಿಸಿದರೆ ಪತಿಪತ್ನಿಯರು ಪ್ರೇಮವು ಆಯುಸ್ ದೃಢವಾಗುವುದು ಅಧಿದೈವನಾಗಿ ಇದನ್ನು ಮಾಡಿದರೆ ಸ್ವರ್ಣವಿದ್ಯೆಯೂ ಲಭಿಸುವುದು ಸೃಷ್ಟಿಮನಾಗಿ ಅಧ್ಯಾತ್ಮನಾಗಿ ಇದನ್ನು ಆಚರಿಸಿದರೆ ಇಷ್ಟ ಪ್ರಜೆಯು ಲಭಿಸುವುದು ಇದು ದೇವತಗಳು ಋಷಿಗಳು ತಮ್ಮ ಸಭೆಯಲ್ಲಿ ಅನುಮೋದನೆ ಮಾಡಿದಾಗ ಅಗ್ನಿದೇವನ ದಯೆಯಿಂದ ಇದು ರೂಪಕವಾಗಿ ಹದಿನೆಂಟು ಮಂತ್ರಗಳ ಪೂರ್ವಶಿ ಪುರೂರವ ಸೂಕ್ತವಾಯಿತು ವಿಶ್ವಾಮಿತ್ನು ಅದನ್ನು ಕೇಳಿ ಬಹು ಪ್ರಾಣದೇವನ ಮಾತು ನೆನಪಾಗಿ ದೇವತೆಗಳು ಏನೇನು ವಿಚಿತ್ರ ಮಾಡುವ ಅಂತೂ ಬಿಟ್ಟ ಕಣ್ಣೆಲ್ಲ ಕಾವಲಾಗಿಟ್ಟ ಕಾವಲಾಗಿಲ್ಲದಿದ್ದರೆ ಎಂದುಕೊಂಡು ಪುರೂರವನ್ನ ಕುರಿತು ಪುರೂರವನನ್ನು ಕುರಿತು ಎರೈ ರಾಜಶಿಯೇ ನೀನು ಶ್ರಮಪಟ್ಟರು ದಂಪತಿಗಳ ಪ್ರೇಮವನ್ನು ದೃಢಪಡಿಸಿ ಲೋಕವನ್ನು ಉದ್ದರಿಸುವ ಅಗ್ನಿವಿದ್ಯೆಯನ್ನು ತಂದುಕೊಟ್ಟು ಲೋಕೋಪಕಾರಿಯಾದೆ ಈ ನಿನ್ನ ಉಪಕಾರವನ್ನು ಲೋಕಲೋಕಗಳೂ ಚಿರುಕಾಲ ಸ್ಪರಿಸುವು ಎಂದು ಆನಂದವಾಗಿ ಹೊಗಳಿದನು ಗುರುವನು ವಿಶ್ವಾಮಿತ್ರ ನಮ್ಮದಿರಲಿ ನೀನೆಂತಹ ಪುಣ್ಯವಂತ ದಿರಬೇಕು ಅಗ್ನಿಹೋತ್ರಿಯೂ ಬರುತ್ತಿದ್ದಾನೆ ಹೋಗಿ ಆತನನ್ನು ದರ್ಶನ ಮಾಡಿ ಕರೆದುಕೊಂಡು ಬಂದು ನಿನ್ನಲ್ಲಿರುವ ಅಗ್ನಿವಿದ್ಯೆಯನ್ನು ಆತನಿಗೆ ಒಪ್ಪಿಸು ಎಂದು ಅಗ್ನಿದೇವನೇ ಸಾಕ್ಷಾತ್ ಆಗಿ ಅಪ್ಪಣೆ ಮಾಡಿದನಲ್ಲ ನಿನ್ನ ಭಾಗ್ಯವು ಎಂತದು ಎಂದು ಹೊಗಳಿದನು ವಿಶ್ವಾಮಿತ್ರನು ಎರಡು ಮೂರು ದಿನ ಅಲ್ಲಿದ್ದು ಆ ರಾಜೇಶ್ವರಿಯ ಆತಿಥ್ಯವನ್ನು ಸ್ವೀಕರಿಸಿ ಆತನಿಗೆ ಅಲ್ಲಿ ಆ ರಾಜೇಶಿ ದಂಪತಿಗಳ ಸನ್ನಿಧಿಯಲ್ಲಿದ್ದರೆ ದೇಹವು ಶಾಂತವಾಗಿರುವುದು ಏಕಾಂತದ ಏಕಾಂತದಲ್ಲಿ ಇದ್ದರೆ ಶಕ್ತಿಕರಣಗಳು ಚಲ್ಲುವುದು ಅದನ್ನು ಕಂಡು ಆಶ್ಚರ್ಯವಾದರು ಆತನು ಅದೇಕೆ ಎಂದು ಹುಡುಕಲಿಲ್ಲ ಆತನು ಆ ಆಶ್ರಮದಲ್ಲಿದ್ದಾಗ ಅಲ್ಲಿಗೆ ಅಸ್ತಿನಾಪುರದಿಂದ ಸುದ್ದಿಯು ಬಂತು ದುಷ್ಯಂತನು ಕಣ್ಮಾಶ್ರಮದಲ್ಲಿ ಅವರ ಸಾಕುಮಗಳಾದ ಶಕುಂತಲೆಯನ್ನು ಮದುವೆಯಾದನು ಆ ದಂಪತಿಗಳ ಹೊಟ್ಟೆಯಲ್ಲಿ ಚಕ್ರವರ್ತಿ ಹಾಗೂ ಭರತನೆಂಬ ಮಹಾಪುರುಷನು ಹುಟ್ಟಿರುವನು ಎಂದ ಆ ಮಾತು ಕೇಳಿ ರಾಜರ್ಷಿ ದಂಪತಿಗಳು ಬಹಳ ಸಂತೋಷಪಟ್ಟರು ವಿಶ್ವಾಮಿತನು ಆ ಸಂತೋಷದಲ್ಲಿ ಭಾಗಿಯಾದನು ಆದರೂ ಆತನಿಗೆ ಸಂತೋಷ ದುಃಖ ಎರಡೂ ಅಲ್ಲದೆ ಇನ್ನೇನೋ ಒಂದು ಭಾವವಿತ್ತು ಆತನಿಗೆ ಅಲ್ಲಿ ಇನ್ನೂ ಎರಡು ದಿನ ಇದ್ದು ಹೋಗೋಣ ಎಂದು ಒಂದು ಮನಸ್ಸು ಆದರೂ ಏಕೋ ಏನೋ ರಾಜ್ಯ ಕಾರ್ಯವಿರುವವನಂತೆ ಅಲ್ಲಿಂದ ಹೊರಟು ಬಿಟ್ಟರು